ಇಪ್ಪತ್ನಾಲ್ಕನೇ ತರಂಗ ದೇವಗುರುವು ಮುಸಿಮುಸಿ ನಗುತ್ತಾ ಮಹರ್ಷಿಗಳ ಸಂಕಲ್ಪವು ಅನ್ಯಥಾ ಆಗಬಾರದು ನನ್ನಿಂದ ತಮ್ಮ ಕಾರ್ಯಕ್ಕೆ ತೊಂದರೆಯನ್ನು ಹಾಗಿದ್ದರೆ ನಾನು ಹೊರಡುವೆನು ಯಾವ ಅಡ್ಡಿಯೂ ಇಲ್ಲದೆ ಸೃಷ್ಟಿಕಾರ್ಯವು ನಡೆಯಲಿ ಎಂದನು ವಿಶ್ವಾಮಿತನು ಎಳೆಯ ಮಗುವಿನ ಶ್ರದ್ಧಾಭಾವದಿಂದ ಗುರುವಿಗೆ ಮತ್ತೆ ನಮಸ್ಕಾರ ಮಾಡಿ ದೇವ ಮನ್ನಿಸು ತ್ರಿಶಂಕುವಿಗೆ ಏಕೆ ಸ್ವರ್ಗವು ದೊರೆಯಲಿಲ್ಲ ಅಪ್ಪಣೆಯಾಗಲಿ ಎಂದು ಪರಮಸಾಧುವಾಗಿ ಸರಳತಮವಾಗಿ ಕೇಳಿದನು ಕೌಶಿಕ ಯಾವುದೇ ಆಗಲಿ ಸೃಷ್ಟಿಗೆ ಬರುವಾಗ ಅದಕ್ಕೊಂದು ವಿಧಿ ನಿಷೇಧ ನಿಯಮಾವಳಿಯ ಸಹಜವಾಗಿ ನಿಯಮಾವಳಿಯು ಸಹಜವಾಗಿ ಏರ್ಪಡುವುದು ಆದರಂತೆ ಸ್ವರ್ಗವು ಏರ್ಪಟ್ಟಾಗ ಅದಕ್ಕೊಬ್ಬ ಇಂದ್ರ ಆ ಸ್ವರ್ಗಕ್ಕೆ ಬಂದು ಹೋಗುವವರೆಲ್ಲ ಆತನ ಅಪ್ಪಣಿಗೆ ಒಳಪಟ್ಟು ನಡೆಯಬೇಕೆಂದು ನಿಯಮ ಇವೆಲ್ಲವೂ ಏರ್ಪಟ್ಟಿವೆ ಯಜ್ಞವೇ ಮನುಷ್ಯರ ಕಾಮಧೇನು ಆದ್ರಿಂದ ಏನನ್ನು ಬೇಕಾದರೂ ಸಾಧಿಸಬಹುದೆಂಬ ನಿಯಮವೂ ಇದೆ ಇವೆರಡೂ ಧರ್ಮಗಳು ಆದರೆ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಬಾಧೆ ಬಾಧೆ ಬರದಂತೆ ನೋಡಿಕೊಳ್ಳುವುದಲ್ಲವಂತೆ ನೋಡ ನೋಡಿಕೊಳ್ಳುವುದಲ್ಲವೇ ಬುದ್ಧಿವಂತಿಕೆ ನೀನು ಬಲ್ಲೆ ಇಂದಿನ ಅಪ್ಪಣೆಯಿಲ್ಲದೆ ಸ್ವರ್ಗವು ಲಭಿಸುವುದಿಲ್ಲವೆಂದು ಅದಕ್ಕಾಗಿ ಇಂದುನಿಗೂ ತೃಪ್ತಿಯಾಗಲೆಂದೇ ಯಾಗವನ್ನು ಹೂಡಿದೆ ನೀನು ಕರೆದಾಗ ಇಂದೂ ಬರಲಿಲ್ಲ ಅದಕ್ಕಾಗಿ ಹೋತೃಮಿನಲ್ಲಿ ವಸಿಷ್ಠನನ್ನು ಆಹ್ವಾನಿಸಿದ ಆಹ್ವಾನಿಸುವ ಹೊರಟೆಯಲ್ಲ ದೇವತೆಗಳಿಗಿಂತ ಋಷಿಗಳನ್ನು ಕರೆಯುವುದು ಸುಲಭವೆಂದು ನಿನ್ಗಾರು ಹೇಳಿದರು ಹೋಗಲಿ ನಿನ್ನ ಸರ್ವಶ್ರೇಯಸ್ಸಿಗೂ ಮೂಲವಾದ ವಾಮದೇವನನ್ನಾದರೂ ಕರೆದು ಕರೆದ ದೇವತೆಯೂ ಬರೆದಿದ್ದರೆ ಏನು ಮಾಡಬೇಕೆಂದು ಆ ಯಜ್ಞವನ್ನು ಕ್ರಮಪಡಿಸಿದ ಅಂಗೀರಸನನ್ನಾದರೂ ಕೇಳಿದೆಯಾ ನಿನಗೆ ಬಾಯಿ ಕಟ್ಟಿಹೋಯ್ತಲ್ಲ ವಾಕನ್ನು ಕರೆದ ನಿನ್ನ ಬ್ರಹ್ಮನು ವಾಕ್ಪತಿಯಾದ ನನ್ನನ್ನೇಕೆ ಕರೆಯಲಿಲ್ಲ ಹೀಗೆ ಒಂದೇ ಸಮನಾಗಿ ಎಡವಿದ ಕಾಲ ಎಡವಂತೆ ಮಾಡಿಕೊಂಡು ಕೊನಗೆ ರೋಷಪ್ರವಶನಾಗಿ ಇನ್ನೊಬ್ಬ ಇಂಧನವನ್ನು ಮಾಡುವುದೇ ಹೊರಡುವುದಲ್ಲಿಯೇ ಎಲ್ಲಿಯ ನ್ಯಾಯ ವಿಶ್ವಾಮಿತ್ರ ತಲೆಯನ್ನು ತಗ್ಗಿಸಿಕೊಡುತ್ತಿದ್ದನು ಜಮದಗ್ನ ಕೈ ಮುಗಿದು ದೇವಗುರು ಪ್ರಸನ್ನನಾಗಿ ನನಗೆ ವರವನ್ನು ಕೊಡಲಿ ವಾಕ್ಪತಿಯು ಕೃಪೆ ಮಾಡಲಿ ಬೃಹನಸ್ಪತಿಯು ದಯ ಮಾಡಲಿ ಬ್ರಹ್ಮನಾಗಿದ್ದ ಸಮಯದಲ್ಲಿ ನನ್ನ ಬುದ್ಧಿಗೆ ಸಸರ್ಪದಿಯಾದ ವಾಕನ್ನು ಕರೆಯಬೇಕು ಎನ್ನಿಸಿತು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ವಾಕ್ಪತಿಯನ್ನು ಕರೆಯಬೇಕು ಎಂದು ಏಕೆನ ಎನಿಸಲಿಲ್ಲ ಅಪ್ಪಣೆಯಾಗಿಯಾಗಬೇಕು ಎಂದು ವಿನಯದಿಂದ ಪ್ರಾರ್ಥಿಸಿದನು ಬೃಹಸ್ಪತಿಯನ್ನು ಹೇಳಿದನು ಜಮದಗ್ನಿ ನಿನ್ನ ವಿನಯವು ಭಾರ್ಗವರಲ್ಲಿ ಅಪರೂಪವಾದದು ಈಗ ನೀನು ಕೇಳಿದ ಪ್ರಶ್ನೆಯನ್ನು ಕಾಲಾಂತರದಲ್ಲಿ ನಿನ್ನ ಈ ಸೋದರಮಾವನ್ನು ಬಿಡಿಸುವನು ರಾಜಶ್ರಿಯಾಗಿದ್ದ ಈತನು ಈಗ ಮಹರ್ಷಿಯಾಗಿರುವನು ಮುಂದೆ ಬ್ರಾಹ್ಮಣನಾಗಿ ಮಹಾಬ್ರಾಹ್ಮಣನಾಗಿ ಸರ್ವ ರಹಸ್ಯವನ್ನು ಲೋಕೋದ್ಧಾರಾಗಿ ಭೇದಿಸುವನು ಅದುವರೆಗೂ ಇದರ ಪೂರ್ವೋತ್ತರವನ್ನೆಲ್ಲ ಸಾಂಗವಾಗಿ ಯಾರೂ ಹೇಳಬಾರದು ಆದ್ದರಿಂದ ನೀನು ವಿಶ್ವಾಮಿತ್ರನ ವಸಿಷ್ಠನನ್ನು ಕರೆಯುವನೆಂದಾಗ ಏಕೆ ಒಪ್ಪಿದೆ ಎಂಬುದನ್ನು ಮೊದಲು ನೋಡು ಆಮೇಲೆ ನಿನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳುವೆನು ಎಂದನು ಜಮದಗ್ನಿಯನ್ನು ನಾನು ನೋಡಿದನು ಶಕ್ತಿ ಮತ್ತು ಶಕ್ತಿ ಸೋದರಮಂಡಲವು ಮಂಡಲವು ಯಾವುದೋ ತೇಜಸ್ಸಿನಿಂದ ನಿಹತವಾಗಿ ಬಿದ್ದು ಹೋಗಿದೆ ಆ ಶವರಾಶೆ ಮುಂದೆ ಅರುಂಧತಿ ವಸಿಷ್ಠರು ಕುಳಿತಿದ್ದಾರೆ ಅರುಂಧತಿಯು ಅಪಾರವಾದ ಪುತ್ರಶೋಕ ಮೈ ಮೇಲೆ ಪ್ರಜ್ಞೆಯಿಲ್ಲದೆ ಬಿದ್ದಿದ್ದಾಳೆ ವಸಿಷ್ಠರು ಇದು ದುರ್ಮರಣ ಇನ್ನು ಮೂರು ತಿಂಗಳು ಇವರಿಗೆ ಉತ್ತರ ಕ್ರಿಯೆ ಆಗುವಂತಿಲ್ಲ ಆಗ ಅದುವರೆಗೂ ಅಶೋಚವನ್ನು ಅನುಭವಿಸಬೇಕು ಎಂದು ಯೋಚಿಸುತ್ತಿದ್ದಾರೆ ಅಷ್ಟರಲ್ಲಿಯೇ ಯಾವುದೋ ಕರೆಯ ಕಂಬಳಿಯನ್ನು ಹೊಂದಿದೆ ಕೃಷ್ಣಾವಿಗ್ರಹವು ಆಶ್ರಮ ಪ್ರಾಂತದಲ್ಲಿ ಬಂದು ನಿಂತು ಏನೋ ಹೇಳಿ ಕಳುಹಿಸಿದೆ ವಸಿಷ್ಠರಿಗೆ ಇಂದು ಆ ಈ ಆ ಸಂದೇಶವು ಬರುತ್ತಿದೆ ವಸಿಷ್ಠರು ಸರಿ ಆಗಬಹುದು ಎನ್ನುತ್ತಾರೆ ಅಲ್ಲಿಯೇ ಕೂಡಲೇ ಶಕ್ತಿ ಮುಂತಾದವರಿಗೆಲ್ಲ ಚಿತೆಯಲ್ಲಿ ಶವಸಂಸ್ಕಾರವು ಸಂಸ್ಕಾರವೂ ಆಗುತ್ತದೆ ಅರುಂಧತಿಯು ಶೋಕವನ್ನು ಸಹಿಸಲಾರದೆ ಚಿತೆಗೆ ಬೀಳುವುದಕ್ಕೆ ಹೋಗುತ್ತಾಳೆ ವಸಿಷ್ಠರು ಆಕೆಯನ್ನು ತಡೆದು ಆಕೆಯ ಶೋಕವನ್ನು ತಾವೂ ವಹಿಸುತ್ತಾರೆ ಪೂರ್ಣವಾಗಿ ಎರಡು ದಡಗಳನ್ನು ತುಂಬಿ ಹರಿಯುವ ಗಂಗಾ ನದಿಯು ಥಟ್ಟನೆ ಬತ್ತಿ ಆತನಿಗೆ ಸಹಜವಾಗಿದ್ದ ಬ್ರಹ್ಮಾನಂದವು ಮಾಯವಾಗಿ ಪುತ್ರ ಶೋಕವು ತಾನೇ ತಾನಾಗುತ್ತದೆ ಆ ಮಹಾನುಭಾವನ ಶೋಕ ವಿಹ್ವಲತೆಯನ್ನು ನೋಡಲಾರ ನೋಡಲಾರದೆ ಯಮದಗ್ನಿಯು ಶಿವಶಿವ ಎನ್ನುತ್ತಾನೆ ದೃಶ್ಯವು ಅಲ್ಲಿಗೆ ನಿಲ್ಲುತ್ತದೆ ತಾನು ಕಂಡದು ಪರ್ವತಕ್ಕಿಂತ ಭಾರವಾಗಿ ಗುರುದೇವವು ಆ ಪರ್ವತದ ಕೆಳಗೆ ಸಿಕ್ಕಿ ಜರ್ಜರಿತವಾಗುವಂತೆ ಹಾಗೆ ಆತನಿಗೆ ಮಾತೆ ನಿಂತು ಹೋಗುತ್ತದೆ ದೇವಗುರು ಮತ್ತು ತನ್ನ ಕಟಾಕ್ಷವನ್ನು ಪ್ರಸರಿಸಿ ಆತನನ್ನು ಪ್ರಕೃತಿ ಮಾಡಿದನು ಜಮದಿಯ ಜಮದಗ್ನಿಯು ಪ್ರಕೃತಿ ಸ್ಥನಾದರೂ ಮುಂದೆ ಮಾತನಾಡಲಿಲ್ಲ ಇನ್ನು ಆತನಿಗೆ ವಸಿಷ್ಠರದೇ ಯೋಚನೆ ವಿಶ್ವಾಮಿತನು ಈಗ ಏನು ಮಾಡುವನು ವಿಶ್ವಾಮಿತ್ರನು ಎದ್ದು ನಮಸ್ಕಾರ ಮಾಡಿದನು ಸರ್ವ ದೇವಪ್ರಿಯನು ಬೃಹಸ್ಪತಿಯು ಪ್ರಸನ್ನನಾಗಿ ವರಪ್ರದಾನ ಮಾಡಲಿ ನಾವು ಮಾಡಿದ ಕಾರ್ಯಗಳು ಸಫಲವಾಗಲಿ ನಾವು ಆಡಿದ ಮಾಡುವ ದಿಢವಾಗಲಿ ಸತ್ಯವಾಕುಗಳೆಂಬ ಸದೃಶ ಸದೃಶಸ್ಸು ನಮಗೆ ದೊರೆಯಲಿ ಫಲವತ್ಕರ್ಮಿಗಳೆಂಬ ಕೀರ್ತಿಯು ನಮ್ಮದಾಗಲಿ ಎಂದು ನಮಸ್ಕಾರ ಮಾಡಿದನು ದೇವಗುರು ಬಹು ಸಂತೋಷಪಟ್ಟು ವಿಶ್ವಾಮಿತ್ರ ನೀನು ಸಹಜವಾಗಿಯೂ ಬ್ರಹ್ಮಶಿಯಾಗಲು ಅರ್ಹನು ಯಾವಾಗ ಕ್ಷತ್ರಿಯ ಸಹ ಸಹಜವಾದ ಕಾಮಕ್ರೋಧಗಳು ನಿನ್ನನ್ನು ಬಿಡುವೋ ಅಂದು ನೀನು ಬ್ರಾಹ್ಮಣನಾಗುವೆ ನೀನು ಮುದ್ದಾದ ಈ ಈ ಸ್ತೋತ್ರ ನಿನ್ನ ಮುದ್ದಾದ ಈ ಸ್ತೋತದಿಂದ ಪ್ರಸನ್ನನಾಗುವೆನು ವತ್ಸಾ ನಿನ್ನ ಈ ನೂತನ ಸೃಷ್ಟಿ ಸಾಹಸವನ್ನು ಬಿಡು ಗೃಹಸ್ಥನಾದ ತ್ರಿಶಂಕುವು ನಿನ್ನ ಕೋರಿಕೆಯಂತೆ ಇಂದನಾಗುವನು ಆದರೆ ಅದು ಈಗಲ್ಲ ಈ ಕಲ್ಪವು ಕಳೆಯುವವರೆಗೆ ಕಳೆಯುವವರೆಗೆ ಈಗಿರುವ ಇಂದನೆ ಇಂದನಾಗಿರಲಿ. ನಿನ್ನ ಇಂಧನ ಬರುವ ಕಲ್ಪದಲ್ಲಿ ಇಂದನಾಗಲಿ. ಅದುವರೆ ನಿನ್ನ ಇಂಧನ ನಮ್ಮ ಭಾವಿಯಿಂದನು ಸ್ವರ್ಗದ ಭೋಗಗಳನ್ನೆಲ್ಲ ಅನುಭವಿಸುತ್ತಾ ತನ್ನದೇ ಆದ ಒಂದು ಸಣ್ಣ ಲೋಕವನ್ನು ಕಲ್ಪಿಸಿಕೊಂಡು ನಕ್ಷತ್ರ ಮಂಡಲ ಮಧ್ಯ ಮಧ್ಯದಲ್ಲಿರಲಿ ಆತನಿಗೆ ಕಾಮರೂಪ ಕಾಮಸಂಚಾರ ವರಪ್ರಧಾನವೆಂಬ ಮೂರು ಗುಣಗಳನ್ನು ಅವಿರ್ಭೋಜನ ಎಂಬ ಒಂದು ಭೋಗವನ್ನು ಬಿಟ್ಟು ಉಳಿದ ದೇವಧರ್ಮಗಳೆಲ್ಲ ಬರುವವು ವತ್ಸ ಇದಕ್ಕೆ ನೀನು ಒಪ್ಪು ನೀನು ಹಠ ಹಿಡಿಬೇಡ ಅಲ್ಲದೆ ನೀನು ವಿಶ್ವದಿದ್ಯಾಗ ಮಾಡಿರುವೆ ಅದರ ಫಲವಾಗಿ ಆತನಿಗೆ ಕೊಟ್ಟಿರುವೆ ಈಗ ನೀನು ಹತಪಾಠ ಮಾಡಿದರೆ ಬ್ರಹ್ಮನೇ ಮೊದಲಾದ ಎಲ್ಲರೂ ನೀನು ಹೇಳಿ ಹೇಳಿದಂತೆ ಕೇಳಬೇಕಾಗುವುದು ಆದರೂ ದೇವಾದಿ ದೇವರಾದ ನಮ್ಮೆಲ್ಲರ ಮಾತನ್ನು ಕೇಳು ನಾನು ಒಂದು ರೂಪದಿಂದ ಇಲ್ಲಿಗೆ ಇಲ್ಲಿಗೆ ಇನ್ನೊಂದು ರೂಪದಿಂದ ಬ್ರಹ್ಮ ಹೋಗಿ ಅಲ್ಲಿ ಬ್ರಹ್ಮನೊಡನೆ ಈ ವಿಚಾರವನ್ನು ಕುರಿತು ಮಾತನಾಡಿ ಕೊಟ್ಟು ಮಾಡಿರುವೆನು ಈ ಕಲ್ಪದಲ್ಲಿ ಇನ್ನೊಬ್ಬ ಇಂದ್ರನನ್ನು ಹುಟ್ಟಿಸುವ ಇಲ್ಲದಿದ್ದರೆ ಇಲ್ಲಿ ಇಂದನೇ ಇಲ್ಲದಂತಾಗಲಿ ಎಂಬ ಈ ಗಂಡು ಮಾತು ಆಡಿದ ಕಲಿ ಇನ್ನಾರುಂಟು ನನ್ನ ಮಾತು ಕೇಳು ಒಂದು ಸೃಷ್ಟಿಯಲ್ಲಿ ಒಂದು ಕಲ್ಪದಲ್ಲಿ ಇಬ್ಬರು ಇಂದ್ರರು ಅಸಂಭವ ಒಬ್ಬ ಇಂದನಾಗಬೇಕಾದರೆ ಆತನ ಪರಿವಾರವಾಗಿ ದೇವ ಅಪ್ಸರೋಗಣಗಳೆಲ್ಲ ಹುಟ್ಟಿಬರಬೇಕು ಕ್ರಿಮಿಕೀಟಗಳು ಮೊದಲಾಗಿ ಸ್ವೇದಜ ಅಂಡಜ ಉದ್ ಉದ್ಬಿಜ ಜಲಾಯುಜ ಜಲಾಯುಜವೆಂಬ ಚತುರ್ವೇದ ಸೃಷ್ಟಿಯಾಗಬೇಕು ನೀನು ಇಷ್ಟು ಮಾಡಬಲ್ಲೆ ಆಪೋದೇವಿಯವರ ಅನುಗ್ರಹದಿಂದ ನಿನಗೆ ತತ್ವಜ್ಞಾನವಾಯಿತು ಅಶ್ವಿನಿ ದೇವತೆಗಳ ಕೃಪೆಯಿಂದ ತನ್ಮಾತ್ರಗಳನ್ನು ಒಡೆದು ಕಟ್ಟುವುದು ಹೇಗೆ ಎಂಬುದನ್ನು ಕಂಡಿವೆ ನಿನ್ನ ಜೊತೆಗೆ ಜಮದಜ್ಞೆಯೂ ಸಿಕ್ಕಿರುವನು ನೀವಿಬ್ರು ಸೇರಿದರೆ ನಿಜವಾಗಿಯೂ ಲೋಕಲೋಕಗಳನ್ನು ಸೃಷ್ಟಿಸಿ ಬಳಿರಿ ಆದರೂ ಅದರಲ್ಲಿ ಪ್ರವೃತ್ತರಾಗದೆ ಕಡಿಯಿರಿ ನಿಮಗೆ ಶ್ರೇಯಸ್ಸು ಆಗುವುದು ಜಮದಜ್ನಿಯೋ ಯಾವುದೋ ಯಾವುದೋ ಅಂತರ್ವಾಹನಿಗೆ ಸಿಕ್ಕಿದವನಂತೆ ದೇವಗಿರು ಗುರುವಿನ ಅಪ್ಪನೆಯೆಂದು ನಾವು ಮೀರುವುದಿಲ್ಲ ಎಂದನು ವಿಶ್ವಾಮಿತ್ರನ ಆತನ ವಾಕ್ಯವನ್ನು ಒಪ್ಪಿಕೊಳ್ಳುತ್ತಾ ಅಪ್ಪಣೆಯೆಂದು ಎದ್ದು ನಮಸ್ಕಾರ ಮಾಡಿದನು ದೇವಗುರುವು ಜಮದಗ್ನಿಯ ಕಡೆಗೆ ತಿರುಗಿ ನಿನ್ನ ಬಾಯಿಂದ ವಾಕ್ಸೂತ್ರವು ಹೊರಟರು ವಾಕ್ಪತಿ ಸೂಕ್ತವು ಹೊರಡದೇ ಇದ್ದುದು ಇದಕ್ಕಾಗಿ ಮುಂದಿನ ಸಿದ್ಧವಾಗುವ ಪ್ರಕರಣವಿದು ಇದರಲ್ಲಿ ವಾಕ್ಯನೊಡನೆ ವಾಕ್ಪತಿಯೂ ಬಂದಿದ್ದರೆ ತ್ರಿಶಂಕು ಇಂದ್ರ ಲೋಕದಲ್ಲಿ ಒಬ್ಬ ಗಣ್ಯನಾದ ವ್ಯಕ್ತಿಯಾಗುತ್ತಿದ್ದನೇ ಹೊರತು ಇಂದ್ರಾಧಿಕಾರ ಯೋಗ್ಯ ಯೋಗ್ಯನಾಗುತ್ತಿರಲಿಲ್ಲ ಆದ್ದರಿಂದ ನಾನು ಬರಲಿಲ್ಲ ಎಂದನು ಜಮದಗ್ನಿಯು ಹಾಗಾದರೆ ಎಲೆ ಬೃಹಸ್ಪತಿ ನಮ್ಮಗಳ ಕಾರ್ಯಗಳೆಲ್ಲ ನಿಮ್ಮಿಂದ ಪ್ರಚೋದಿತಗಳಾಗುವುದು ಎಂದು ಕೇಳಿದನು ದೇವಗುರು ನಕ್ಕು ಚತುರ್ಮುಖ ಬ್ರಹ್ಮನ ಅಪ್ಪನೆಯಿಲ್ಲದೆ ಭೂಮಿಯೊಳಗಿನ ಭೂಗರ್ಭದ ಅಂತರಾಳದೊಳಗೆ ಒಂದು ಕಣವಾದ ಶಿಲೆಯೊಳೆದು ಎರಡು ವಿಧಿ ವಿಧಿಯ ಅರ್ಪಣೆಯಾಗಬೇಕು ಸೃಷ್ಟಿ ಸ್ಥಿತಿ ಸಂಹಾರವೆಂಬ ಈ ವಿಶ್ವದ ಮೂರು ವೃತ್ತಿಗಳು ಆ ತ್ರಿಮೂ ತ್ರಿಮೂರ್ಮಕನು ಮಾಡಿಟ್ಟಿರುವ ಯಂತ್ರದ ವಲನಗಳು ಅಷ್ಟೇನು ಅವನಿಲ್ಲದೆ ತೃಣವೂ ಚಲಿಸಲಾರದು ಪರ್ವತದಿಂದ ಹಿಡಿದು ಪರಮಾಣುವಿನವರೆಗೂ ಎಲ್ಲವೂ ನಿಯಂತ್ರಿತವು ಎಂದನು ವಿಶ್ವಾಮಿತನು ಆ ನಿಯಂತ್ರವು ಯಾರು ಎಂದನು ದೇವಗುರುವು ಆಗಲಿ ಅದನ್ನು ಕಾಣುವೆ ಆದರೆ ಈಗಲ್ಲ ನೀವಿಬ್ಬರು ಮಹರ್ಷಿಗಳು ಹಾಗೆಂದು ಲೋಕವು ನಿಮ್ಮನ್ನು ಗೌರವಿಸುವುದು ಇನ್ನು ಮುಂದೆ ನಿಮ್ಮಿಬ್ಬರೂ ಒಟ್ಟಿಗೆ ಯಾವ ಯಾವಾಗದಲ್ಲೂ ಅತ್ವಿಜ್ಞವನ್ನು ವಹಿಸಬೇಡಿ ಎಂದು ಹೇಳಿ ಅವರ ಅನುಜ್ಞೆಯನ್ನು ಪಡೆದು ಅವರ ಪೂಜೆಯನ್ನು ಸ್ವೀಕರಿಸಿ ಅಂತರ್ಹಿತನಾದನು